ತರಂಗ ಮಗುವಿನ ಪೋಷಣೆಯಲ್ಲಿ ತಾನು ನಿಲ್ಲುವುದೇ ತಪಸ್ಸಿಗೆ ತೆರಳುವುದೇ ಎಂಬ ಯೋಚನೆ ವಿಶ್ವಾಮಿತ್ರ ತಪಸ್ಸು ಮಾಡಿ ಏನು ಫಲ ದೇಹ ಶುದ್ಧಿಯಾಯಿತು ಪಂಚಭೂತ ಶುದ್ಧಿಯಾಯಿತು ಪ್ರಾಣ ಸಾಕ್ಷಾತ್ಕಾರವಾಯಿತು ಇಷ್ಟಾದರೂ ಸಿಕ್ಕದ ಆ ಬ್ರಾಹ್ಮಣವಾದರೂ ಏನು ಹಾಗೆ ಗೊತ್ತು ಗುರಿಯಿಲ್ಲದಿದ್ದರೂ ಹೋಗಲಿ ತಪಸ್ಸು ಮಾಡೋಣವೆಂದರೆ ಈ ದೇವತೆಗಳ ತೊಂದರೆ ಬೇರೆ ನಮಗೆ ತಿಳಿಯದೆಯೇ ನಮ್ಮ ದೇಹದೊಳಗೆ ಪ್ರವೇಶಿಸಿ ವ್ಯಾಪಾರ ಮಾಡುವುದಾದರೆ ನಾವು ಮಡಕೆ ಕುಡಿಕೆಗಳಿಗಿಂತ ಕಡೆಗೆ ಕಡಿಮೆ ಯಾದವಿಲ್ಲ ನೊಳಗಳು ಕೂಡಿದ್ದ ಜನನ್ನು ಒತ್ತುಕೊಂಡು ನಾನು ಮಾಡಿಟ್ಟ ತಪಸ್ಸಲ್ಲ ಸ್ವರ್ಗವನ್ನು ಕೊಡುವ ನೆವದಿಂದ ಈ ದೇವತೆಗಳು ಕೊಂಡು ಹೋದರೆ ನಾನು ತಪಸ್ಸು ಮಾಡಿ ಫಲವೇನು ಎಂದು ಅತನು ದೀರ್ಘವಾಗಿ ಯೋಚಿಸುತ್ತಾನೆ ಒಂದು ವೇಳೆ ತಪಸ್ಸು ಬೇಡವೆಂದೋಣ ಮಾಡುವುದೇನು ಮತ್ತೆ ರಾಜ್ಯವನ್ನು ಕಟ್ಟಿಕೊಳ್ಳುವುದೇ ಆಶ್ರಮವನ್ನು ಪಾಠ ಪ್ರವಚನವನ್ನು ಹೇಳಿಕೊಂಡು ಯಥಾ ಇದ್ದು ಬಿಡುವುದೇ ಕೂಡ ಅದು ಗುರಿಯಿಲ್ಲದ ಜೀವನ ಆ ಕುರುಡು ಬಾಳಿಗು ಈ ದೇಹವು ಇಲ್ಲೇ ಬಿಟ್ಟು ಲೋಕಾಂತರಗಳಿಗೆ ಹೋಗಬಾರದೇಕೆ ಅಂತಹ ಆಸೆ ಇದ್ದರೆ ಇಂದ್ರನನ್ನು ಬರಮಾಡಿಕೊಂಡು ಮತ್ತೊಂದು ಸ್ವರ್ಗವನ್ನು ಕಳುಹಿಸಿಕೊಡು ಎಂದರಾಯಿತು ಆದರೆ ಉಂಡು ತಿಂದು ಭೋಗಪಡುವುದು ಮಾತ್ರವೇ ಮಾತದಲ್ಲಿ ಸುಖವೇನಿದೆ ಅದಷ್ಟೇ ಜೀವನವೆಂದರೆ ನಮ್ಮ ಆಶ್ರಮದ ಮೃಗಗಳಿಗೂ ನನಗೂ ಏನು ವ್ಯತ್ಯಾಸ ಎಂದು ಯೋಚನಾ ತರಂಗಗಳು ಆತನನ್ನು ಸುತ್ತಲು ಆಕ್ರಮಿಸಿದವು ಆತನು ಹೀಗೆ ಯೋಚನಾ ಮತ್ತೆ ಮಗುವು ತಾನಿರುವುದನ್ನು ಹೇಳಿಕೊಂಡಿತು ಆತನು ಧ್ಯಾನ ಮಾಡಿ ಪ್ರಾಣಮಯನಾಗಿ ತನ್ನ ಹೆಬ್ಬಟ್ಟನ್ನು ಅದರ ಬಾಯಲ್ಲಿಟ್ಟನು ಮಗವು ಚೊರಚೊರನೇ ಚೀಪಿಕೊಂಡು ತೃಪ್ತವಾಗಿ ಹಾಗೆಯೇ ಮಲಗಿತು ಎರಡು ನವಿಲುಗಳು ನವಿಲುಗಳು ಬಂದು ತಮ್ಮ ರೆಕ್ಕೆಗಳನ್ನು ಬಿಚ್ಚಿ ಅದಕ್ಕೆ ಹೊದಿಸಿದವು ಇನ್ನೊಂದು ಗಂಡು ನವಿಲು ತನ್ನ ಬಾಲವನ್ನು ಹೊಚ್ಚಿತು ಆತನಿಗೆ ಅದನ್ನು ಕಂಡು ಆಶ್ಚರ್ಯವಾಯಿತು ಮಗುವಿನ ತಾಯಿಯಲ್ಲಿ ಹೋದ ತಾಯಿ ಎದ್ದು ಹೋದಳು ತಂದೆ ತಾನು ಏನು ಮಾಡಬೇಕೆಂದು ಇನ್ನೂ ಗೊತ್ತು ಮಾಡಿಕೊಂಡಿಲ್ಲ ಇಂತಹುದರಲ್ಲಿ ಈ ಹಕ್ಕಿಗಳು ಈ ಮಗುವಿಗೆ ಉಪಚಾರ ಮಾಡ್ತೀವಿ ಇವಕ್ಕೆ ಮಾಡಿ ಎಂದು ಹೇಳಿದವರ ಹೌದು ನಾನು ಮೊನ್ನೆಯ ದಿನ ಸ್ನಾನಕ್ಕೆ ಹೋಗುವಾಗ ಈ ನವಿಲಿಗೆ ಹೇಳಿದೆ ಆದ್ರಿಂದ ಇವನು ನನ್ನ ಕೆಲಸ ಮಾಡುತ್ತಿವೆ ನನಗೂ ಇವಕ್ಕೂ ಸಂಬಂಧವೇನು ಬಂದಾಗ ಇದಕ್ಕೆ ಅದರಿಂದ ಇದಕ್ಕೆ ಆಧಾರದಿಂದ ಏನಾದರೂ ಉಪಚಾರ ಮಾಡುವುದಷ್ಟೇ ಅದಕ್ಕೆ ಇವಿಷ್ಟು ಪ್ರತ್ಯುಪಕಾರ ಮಾಡ್ತೀವಿ ಏನು ಹಾಗಾದರೆ ದೇವತೆಗಳಿಗೆ ದೇವತೆಗಳು ಮಾತ್ರ ನಿಷ್ಠೂರೇ ಅವರಿಗೆ ನಾವು ಹಗಲು ಇರುಳು ಹವಿಸನ್ನು ಕೊಡುತ್ತಿದ್ದರು ಅವರು ಏಕೆ ನಮಗೆ ಉಪಕಾರ ಮಾಡುವುದಿಲ್ಲ ತಪಸನ್ನೆಗೆ ಅಪಹಾರ ಮಾಡುವರು ಹೀಗೆಯೇ ಈ ಯೋಚನೆಯಲ್ಲಿರುವಾಗ ಬಾಗಿಲಲ್ಲಿ ಮಾವಾ ಎಂಬ ಕೂಗು ಕೇಳಿಸಿತು ಧನಿಯು ಭಾರವಾಗಿ ಗೋಡೆಗಳನ್ನು ಭೇದಿಸಿಕೊಂಡು ಬರುವಷ್ಟು ಗಡಿಸಾಗಿದೆ ಜಮದಗ್ನೆಯ ಕಂಠವಿದ್ದಂತೆ ಇದ್ದರೆ ಇದ್ದರು ಅಲ್ಲ ಥಟ್ಟನೆ ಗುರುತು ಸಿಕ್ಕದಿದ್ದರು ವಿಶ್ವಾಮಿತನು ಆದರದಿಂದ ಒಳಕೆ ಬಾಪಾ ಎಂದನು ಪರಶುರಾಮನು ಬಂದರು ಉಕ್ಕಿನ ಬೊಂಬೆಯೊಂದು ನಡೆದು ಬಂತು ದೇಹದಲ್ಲಿ ಅಂಗಾಂಗವೂ ಒಂದೊಂದು ಪರ್ವತವಾಗಿದ್ದರೆ ಆ ಮೂತಿಯು ಹೇಗೆ ಗಂಭೀರವಾಗಿ ನಡೆಯಬೇಕು ಹಾಗೆ ನಡೆದು ಬಂತು ಕೈಯಲ್ಲಿ ಹಿಡಿದಿರುವ ಗಂಡು ಕೊಡಲಿಯ ಮಿಂಚಿನ ಮರದ ಮರದ ಹಾಗೆ ಬಂದು ನಮಸ್ಕಾರ ಮಾಡಿದನು ಅಲ್ಲಿಯೇ ಒಂದಿಷ್ಟು ದರ್ಬೆಯನ್ನು ಹಾಕಿ ಆಧಾರದಿಂದ ಕುಳ್ಳರಿಸಿ ಮುಂದಿನ ಕುಶಲ ಪ್ರಶ್ನೆಗಳನ್ನು ಕೇಳಿದನು ರಾಮನು ಮಾವ ಎಲ್ಲ ಹಾಳಾಗಿ ಹೋಯಿತು ಎಂದು ಆರಂಭಿಸಿ ತನ್ನ ಒತ್ತುವ ದುಃಖವನ್ನು ಕಷ್ಟದಿಂದ ಅತ್ತ ನೂಕುತ್ತ ನಿಟ್ಟಿಸ್ರುಗಳ ತಡೆಯನ್ನು ದಾಟುತ್ತಾ ತಮ್ಮ ಆಶ್ರಮದ ಕರುಣಕಥೆಯನ್ನು ಹೇಳಿದನು ಹೇಹಯ್ಯರ ಕಾತ್ಯವೀರನು ಶಬಲೆಯನ್ನು ಬಯಸಿದುದು ಶಬಲೆಯು ಹೋಗದೆ ಹಠ ಅದಕ್ಕಾಗಿ ಅವನು ರೇಗಿ ಜಮದಗ್ನೆಯನ್ನು ಕೊಂದು ಆಶ್ರಮನ್ನೆಲ್ಲ ಧ್ವಂಸ ಮಾಡಿದುದು ಇಷ್ಟಾದರೂ ಶಬಲೆಯು ಸಿಕ್ಕದೇ ತಪ್ಪಿಸಿಕೊಂಡು ಸ್ವರ್ಗಕ್ಕೆ ಹೊರಟು ಹೋದುದು ಎಲ್ಲವನ್ನು ತಡೆತಡೆದು ಅದನ್ನು ಕೇಳಿ ಶ್ವಾಮಿ ದುಃಖವಾಯಿತು ಎಂತಹ ಕೆಲಸ ಮಾಡಿದಿರಿ ನನಗೆ ಏಕೆ ಹೇಳಿ ಕಳಿಸಿ ಕಳಿಸಲಿಲ್ಲ ದೇಹದ ತುಂಡುಗಳನ್ನು ಜೋಡಿಸಿ ಅಗ್ನಿಯನ್ನು ಧ್ಯಾನ ಮಾಡಿದರೆ ಅದನ್ನು ಆತನು ಕೂರಿಸಿಕೊಡುತ್ತಿದ್ದ ನಾನು ಇಲ್ಲಿ ಏನೋ ಕೆಲಸವಿತ್ತು ವರ್ಷದಿಂದ ಆತ ಕಡೆ ಬರಲಿಲ್ಲ ಈಗಲೂ ದೇಹವಿದೆಯೇ ಸಂಸ್ಕಾರವಾಗಿ ಹೋಯಿತು ಎಂದು ಕೇಳಿದನು ಸಂಸ್ಕಾರ ಸಂಸ್ಕಾರವಾಗಿ ಹೋಯಿತು ಆದರೆ ಚಿಟಗೆ ಅಗ್ನಿಯನ್ನಿಟ್ಟು ಅದು ಹೊತ್ತಿಸಿ ಕೊಳ್ಳುತ್ತಲೂ ಒಂದು ತೇಜೋಮಂಡಲವೆಂದು ಇನ್ನೆರಡು ಸಣ್ಣ ಸಣ್ಣ ತೇಜೋಮಂಡಲಗಳು ತೋರಿಸಿದ ಹಾದಿಯಲ್ಲಿ ಆಕಾಶಕ್ಕೆ ಹೋದವು ನಾನು ಅವುಗಳನ್ನು ಬೆನ್ನೆಟ್ಟು ಹೋಗುವನೆಂದೇ ಮಿಕ್ಕುವರು ಬಿಡಲಿಲ್ಲ ಅವರ ಕರ್ಮಗಳೆಲ್ಲ ಮುಗಿದು ಮೂರು ದಿನಗಳಾದವು ಈಗ ನಿನ್ನನ್ನು ಕೇಳಬೇಕೆಂದು ಬಂದಿದ್ದೇನೆ ನನಗೆ ತಂದೆಯ ಮೇಲೆ ಎಂತಹ ಅಮೋಘವಾದ ಪ್ರೀತಿ ನೀನು ಬಲ್ಲೆ ಅಂತಹ ತಂದೆಯನ್ನು ಕಳೆದುಕೊಂಡು ಸುಮ್ಮನಿರುವುದು ಸಾಧ್ಯವಿಲ್ಲ ಆದ್ದರಿಂದ ಅವನ ಮೇಲೆ ಯುದ್ಧವನ್ನೂ ಹೂಡುವೆನು ಕುಲವನ್ನೇ ನಿರ್ಮೂಲ ಮಾಡುವೆನು ಅಷ್ಟೇ ಎಲ್ಲ ದುಷ್ಟಕ್ಷತ್ರೀಯರು ಯಾರೆ ಆಗಲಿ ಎಲ್ಲಿಯೇ ಇರಲಿ ಅವರನ್ನು ಧ್ವಂಸ ಮಾಡುತ್ತಿರು ಮಾಡುವೆನು ಇಪ್ಪತ್ತೊಂದು ಸಲ ಮಾವ ತಂದೆಯೋ ಅರ್ಚಿಸುತ್ತಿದ್ದ ಅಗ್ನಿಯೋ ಸಪ್ತಾರ್ಚಿಯೋ ತ್ರಿರೂಪನು ಆದ್ರಿಂದ ಏಳು ಮೂರು ಸಲ ಈ ಭೂಮಂಡಲವನ್ನ ಭೂಮಂಡಲವನ್ನೆಲ್ಲಾ ಸುತ್ತುವೆನು ಕಿರೀಟ ತಲೆ ಕಡಿದು ಸುರಿಯುವ ಬಿಸಿ ರಕ್ತದಲ್ಲಿ ಪಿತ್ತ ತರ್ಪಣ ಮಾಡುವೆನು ಬಹುದಿನ ದಿನದಿಂದ ನಮಗೂ ದೇಹ ಇದ್ದ ದ್ವೇಷವು ನನ್ನ ತಲೆಗೆ ನಂದಿ ಹೋಗಲಿ ಭೂಮಿಯು ನಿಕ್ಷತ್ರೀಯವಾಗಲಿ ಪರಶುರಾಮನ ಆವೇಶದ ಬಿಸಿಗೆ ಆಶ್ರಮವು ಬೆಂದು ಹೋಗುವುದು ಎನಿಸಿತು ನವಿಲುಗಳು ಬೆಚ್ಚಿದವು ಮಗವು ಏಳದಿದ್ದರೂ ಹೊರಳಾಡಿತು ವಿಶ್ವಾಮಿತನು ಆ ತೇಜೋಮೂರ್ತಿಯನ್ನು ವಿಜೃಂಭಣೆಯಿಂದ ಮೆಚ್ಚಿಕೊಂಡು ಹಾಗೆಯೇ ಎದ್ದು ಬಾ ಎಂದು ಅಗ್ನಿಗೃಹದ ಕಡೆಗೆ ನಡೆದನು ಪರಶುರಾಮನು ಬಾಗಿಲವರೆಗೂ ಬಂದು ಇಲ್ಲ ಮಾವಾ ಇಪ್ಪತ್ತೊಂದು ಸಲ ಭೂ ಪ್ರದಕ್ಷಿಣೆಯನ್ನು ಮಾಡುವೆನು ಸಿಕ್ಕ ಮುಕುಟದಾರಿಗಳ ಕಂಠ ರಕ್ತದಿಂದ ಪಿತೃತರ್ಪಣ ಮಾಡುವೆನು ಒಂದೊಂದು ಸಲವು ಭೂಪ್ರದಕ್ಷಿಣೆ ಮಾಡುವ ಬಂದು ಕುರುಕ್ಷೇತ್ರದಲ್ಲಿ ತರ್ಪಣ ಕೊಡುವೆನು ಹಾಗೆ ಇಪ್ಪತ್ತೊಂದು ಸಲ ಆಗುವವರೆಗೂ ನನಗೆ ಪಿತೃಸೂತಕವೂ ಕಳೆಯುವುದಿಲ್ಲ ಅದು ಅದುವರೆಗೂ ನಾನು ಅಗ್ನಿಗೃಹವನ್ನು ಮೆಟ್ಟುವುದಿಲ್ಲ ಎಂದು ಹೊರಗೆಯೇ ನಿಂತನು